ಕೂರ್ಮಸ್ ಮಂದರ ಗಿರಿಧರ ಸೂಕರ ಭೂಮಿ ವಿಧಾರಕ ಜಯ ದೇವೇಶ ಕಾಂಚನ ಲೋಚನ ನರ ಹರಿಪ ದುಷ್ಟ್ಯಕ ಭನ ಜಯ ಭೋ ಜಯ ಜಯ ದುಷ್ಟಕುಲಾಂತಕ ಭಾಪ ಜಯ ವೇಶ್ರವ ಸುತ ವಿಧ್ವಂಸಿನ್ ಜಯ ಕಂ ಸಾರೇ ಜಯ ಬೃಂದಾವನ ಚರ ದೇವೇಶ ದೇವಕಿ ನಂದನ ನಂದ ಕುಮಾರ ಜಯ ಬೃಂದಾವನ ಚರ ಬೃಂದಾವನದಲ್ಲಿ ಓಡಾಡಿಕೊಂಡಿದ್ದವ ಬೃಂದಾವನದ ಜೀವಿಗಳಿಗೆ ಮೇವು ಕೊಟ್ಟು ಬೃಂದಾವನದ ಪ್ರಧಾನವಾದ ಪ್ರಜೆಗಳು ಯಾರು ಅಂದ್ರೆ ಕೃಷ್ಣನ ಪ್ರಕಾರ ಹಸುಗಳು ಅವುಗಳಿಗೆ ಉಣಿಸುವುದು ತಿನಿಸುವುದು ಅನ್ನುವುದೇ ಅವನ ಪ್ರಧಾನವಾದ ಕಾರ್ಯವಾಗಿತ್ತು ಆ ಕಾರ್ಯವನ್ನ ಮಾಡುವುದಕ್ಕೋಸ್ಕರ ತನ್ನ ಶರೀರದಿಂದಲೇನೆ ತೋಳನ್ನ ಸೃಷ್ಟಿಸಿ ಎಲ್ಲರನ್ನು ಕೂಡ ಇವ್ಯಾಕ್ಯುವೇಟ್ ಮಾಡಿದ ಒಂದು ಕ್ಷಣದಲ್ಲಿ ಇಡಿ ಊರ್ನವರು ಕೃಷ್ಣನಿಗೆ ಊರು ಬದಲಿಸುವುದು ಒಂದು ದೊಡ್ಡ ಕಷ್ಟದ ಸಂಗತಿಯೇ ಅಲ್ಲ ಮುಂದೆ ದ್ವಾರಕೆಯನ್ನು ಕೂಡ ಇಡೀ ಅವರ ಮಥುರೆಯನ್ನೇ ದ್ವಾರಕಕ್ಕೆ ಶಿಫ್ಟ್ ಮಾಡಿಬಿಟ್ಟಿದ್ದ ಒಂದೇ ಒಂದು ರಾತ್ರಿಯಲ್ಲಿ ದೇವೇಶ ಲೀಲಾ ವಿನೋದಿಂದ ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡುವವಾ ಅಂತ ದೇವೇಶ ಅನ್ನೋ ಶಬ್ದ ನಿರಂತರ ಮತ್ತೆ ಮತ್ತೆ ಇಲ್ಲಿ ಪ್ರಕಟ ಆಗ್ತಾ ಹೋಗುತ್ತೆ ದೇವಕಿನಂದನ ನಂದಕುಮಾರ ದೇವಕಿಯ ಪ್ರಾರ್ಥನೆಯಿತ್ತು ಅತಿಥಿಯಾಗಿ ದೇವರನ್ನ ತಾನು ಹೊಟ್ಟೆಯಲ್ಲಿ ಹೊರಬೇಕು ಅಂತ ದೇವರು ಅಂತ ಅಲ್ಲಿ ಹುಟ್ಟಿ ಬಂದ ಆಮೇಲೆ ಇನ್ನೊಂದು ಕಡೆ ಯಶೋಧಾನಂದಗೋಪರು ಈ ಕಡೆ ಇಲ್ಲಿ ವಸುದೇವ ದೇವಕಿಯರು ಪ್ರಾರ್ಥನೆ ಮಾಡಿದ್ರು ಭಗವಂತ ಅವರ ಹೆಸರಿಗೆ ತನ್ನ ಹೆಸರನ್ನ ಜೋಡಿಸಿದ ದೇವಕಿನಂದನ ವಾಸುದೇವ ಅಂತೆಲ್ಲ ಕರೆಸಿಕೊಂಡ ಇತಿಹಾಸದಲ್ಲಿ ದಾಖಲೆಯ ವ್ಯಕ್ತಿಗಳಾಗಿ ಉಳಿದ್ರು ದೇವರ ಮೇಲಿನ ಪ್ರೀತಿಯಿಂದ ಆಮೇಲೆ ನಂದಕುಮಾರ ಅವನು ಕೇಳಿದ್ದು ದೇವರ ಲೀಲೆಯ ಭಾವವನ್ನು ನಾನು ಅನುಭವಿಸಬೇಕು ಅಂತ ಕೇಳಿದ್ದ ಅದಕ್ಕೆ ಲೀಲಾ ವಿನೋದವನ್ನ ನಂದಗೋಪನ ಮನೆಯಲ್ಲಿ ನಡೆಸಿದ ಹೀಗಾಗಿ ನಂದಕುಮಾರ ಅನ್ನುವುದು ಅವರು ಮಾಡಿದ ಪ್ರಾರ್ಥನೆಯಲ್ಲಿ ವೃಂದಾವ ನಂದಗೋಕುಲದಲ್ಲಿ ಕೆಲವು ಕಾಲ ಇದ್ದು ಬೃಂದಾವನಕ್ಕೆ ಬಂದು ಅಷ್ಟು ಕಾಲ ನಂದಗೋಪನ ಜೊತೆಗೆ ಕಾಲ ಕಳೆದ ಯಾಕೆಂದ್ರೆ ವಸುದೇವ ಈ ಕಲಿಯುವ ದಾರಿ ಅನ್ನುವಂತಹದ್ದು ನಮಗೆ ಸಿಗುವಂತಹದ್ದು ಬಹಳ ಅಪರೂಪ ನಂದಗೋಪನ ಮನೆಯ ಪ್ರಾರ್ಥನೆಯನ್ನು ಮುಗಿಸಿ ಪ್ರಾರ್ಥನೆಯನ್ನು ಕೇಳಿ ಅಲ್ಲಿ ಓಡಾಡಿದ ನಂದಕುಮಾರ ಕೃಷ್ಣನಿಗೆ ಎಲ್ಲರ ಪ್ರಾರ್ಥನೆಯೂ ಕೂಡ ಒಂದೇ ತರ ಅವರ ಪ್ರಾರ್ಥನೆಗೆ ಮೆಚ್ಚುವುದಷ್ಟೇ ಗೊತ್ತಿತ್ತು ಅದರ ತು ಇವರಿಗೆ ಜಾಸ್ತಿ ಅನುಗ್ರಹ ಮಾಡಬೇಕು ಅವರಿಗೆ ಕಮ್ಮಿ ಅನುಗ್ರಹ ಮಾಡಬೇಕು ಎಲ್ಲರ ಪ್ರಾರ್ಥನೆಗೆ ತಕ್ಕಷ್ಟು ಪ್ರತಿಫಲವನ್ನು ಕೊಡುವ ಭಾವದಿಂದ ದೇವಕಿಯ ಮನೆಯಲ್ಲಿ ಹುಟ್ಟಿ ನಂದನ ಮನೆಯಲ್ಲಿ ಬೆಳೆದ ಜಯ ಗೋವರ್ಧನ ಧರವತ್ಸಾರೆ ಧೇನುಕ ಭಂಜನ ಜಯಕಂ ಸಾರೇ ರುಗ್ ನಾಯಕ ಜಯ ಗೋವಿಂದ ಸತ್ಯ ವಲ್ಲಭ ಪಾಂಡವ ಬಂಧು ಗೋವರ್ಧನ ಪರ್ವತವನ್ನ ಎತ್ತಿದವ ಈ ಕತೆ ಗೊತ್ತಿದೆ ವೃಂದಾವನಕ್ಕೆ ಬಂದ ಮೇಲೂ ಅನೇಕ ಬದಲಾವಣೆಗಳನ್ನ ಕೃಷ್ಣ ನಡೆಸಿಕೊಟ್ಟ ಅವರು ಇಂದ್ರಯಾಗವನ್ನು ಮಾಡಲಿಕ್ಕೆ ಹೊರಟವರಿಗೆ ನೀವು ಗೋವರ್ಧನವನ್ನೆಲ್ಲ ಪೂಜಿಸಬೇಕಾದ್ದು ಅಂತ ಕೇಳಿದ ಯಾಕೆಂದ್ರೆ ನಮ್ಮ ಹಸುಗಳಿಗೆ ಮೇವು ಸಿಗುವಂಥದ್ದು ನಮಗೆ ಬೆಳೆ ಕೊಡುವಂಥದ್ದು ಮಳೆ ಬರುವಂತಹದ್ದು ಎಲ್ಲ ಈ ಬೆಟ್ಟದಿಂದ ಈ ಬೆಟ್ಟ ಹಸಿರಾಗಿದ್ದು ತುಂಬಿಕೊಂಡದ್ರಿಂದ ಮೋಡ ತಡೆದು ಮಳೆಯಾಗಿ ನೀರು ಆಳಕ್ಕೆ ಇಳಿದು ನದಿಯಾಗಿ ಹರಿದು ಗದ್ದೆಯೆಲ್ಲ ತುಂಬಿ ಬೆಳೆಯನ್ನು ಕೊಟ್ಟು ಮೇವನ್ನ ಇಟ್ಟು ಹಸುಗಳು ತುಂಬಿ ತುಳುಕಿ ಹಾಲು ಕೊಟ್ಟು ಹಾಲು ಮೊಸರು ಬೆಣ್ಣೆ ಇತ್ಯಾದಿಗಳನ್ನೆಲ್ಲ ಒದಗಿಸುವುದರ ಮೂಲಕ ಅತ್ಯಂತ ಸೌಖ್ಯವನ್ನು ವದಗಿಸುವಂತದ್ದು ಈ ಬೆಟ್ಟದ ಮೂಲದಿಂದಲೇನೆ ಒತ್ಸಾರೆ ವತ್ಸ ಅನ್ನುವ ರೂಪದಲ್ಲಿ ಬಂದ ರಾಕ್ಷಸನನ್ನ ಕರುವಿನ ರೂಪದಲ್ಲಿ ಬಂದ ರಾಕ್ಷಸನನ್ನ ಕೊಂದ ಕರು ಅನ್ನೋದು ಪ್ರಿ ಪ್ರಿಯವಾದ ವಸ್ತು ಅವನಿಗೆ ಅವನಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳನ್ನೇ ಅವನ ಸೋಲು ಅನ್ನುವುದಾಗಿ ಗಮನಿಸಿ ಅದರ ಮೂಲಕ ಕೊಲ್ಲಬೇಕು ಅಂತ ಮಾಡಿ ಪ್ರಯತ್ನದಲ್ಲಿ ರಕ್ಷಸರೆಲ್ಲ ಸೋಲ್ತಾ ಬಂದರು ಮಕ್ಕಳಿಗೆ ಆಟ ಓಟ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಒಂದೊಂದು ಹಂತಕ್ಕೆ ಇಷ್ಟವಾಗುವುದನ್ನ ಹಾಗೇ ರಕ್ಷಸರು ಒಂದೊಂದು ನೆಲೆಯಲ್ಲಿ ಅವರನ್ನ ವಿರೋಧಿಸಿ ಬಂದ್ರೆ ಕೃಷ್ಣ ಅದೆಲ್ಲವನ್ನು ಮೀರಿ ಕರುವಿನ ರೂಪದಲ್ಲಿ ಬಂದಾಗ್ಲೂ ಅವನನ್ನ ಗಮನಿಸಿ ಉಳಿದ ಕರುಗಳಿಗೆ ರಕ್ಷಣೆ ನೀಡುವ ಹಂತದಲ್ಲಿ ಅವರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಂಡ ಅಂದ್ರೆ ಕೃಷ್ಣನ ಆ ಕಾಳಜಿಗೆ ಸ್ವತಃ ಸಾಕ್ಷಿಯಾಗಿ ಗೋಕುಲದ ಮಂದಿ ಇದ್ರು ಅವ್ರ್ಯಾರು ಕೂಡ ಕರುವನ್ನ ಕೊಂದ ಅಂತ ಆಕ್ಷೇಪ ಮಾಡಲಿಲ್ಲ ಆದ್ರೆ ಮುಂದೆ ಶಿಶುಪಾಲ ಕೃಷ್ಣನನ್ನ ನೀವೇನೋ ಭಾರಿ ಬಾರಿ ಗೋಪಾಲ ಅಂತೆಲ್ಲ ಕರೀತೀರಿ ಆದ್ರೆ ಅವನು ಅವನು ಗೂಳಿಯನ್ನು ಕೊಂದಿದ್ದಾನೆ ಕರುವನ್ನು ಕೊಂದಿದ್ದಾನೆ ಮರಗಳನ್ನ ಸಂಹಾರ ಮಾಡಿದ್ದಾನೆ ಪ್ರಕೃತಿ ಪ್ರಿಯ ಅಂತೆಲ್ಲ ಸುಮ್ನೆ ನೀವು ಅವರನ್ನ ಸುಮ್ನೆ ಗೋಜಲಾಗಿ ಕಿತ್ತರಿಸಿದ್ದೀರಿ ಅಂತೆಲ್ಲ ಆಕ್ಷೇಪ ಮಾಡುತ್ತಾನೆ ಆದ್ರೆ ಪ್ರಜೆಗಳಿಗೆ ಜೊತೆಗಿದ್ದವ್ರಿಗೆ ಗೊತ್ತಾಗಿತ್ತು ಅವನ್ ಕೊಂದದ್ದು ಗೂಳಿಯನ್ನಲ್ಲ ಗೂಳಿಯ ರೂಪದಲ್ಲಿ ಬಂದ ರಾಕ್ಷಸನನ್ನ ಅವನ ಕೊಂದದ್ದು ಕರುವನ್ನಲ್ಲ ಕರುವಿನ ರೂಪದಲ್ಲಿ ಬಂದ ದುಷ್ಟಶಕ್ತಿಯನ್ನ ಅವನ್ ಕೊಂದದ್ದು ಹೆಣ್ಣನ್ನಲ್ಲ ಹೆಮ್ಮಿಯನ್ನ ಕೂತನೇ ಅವಳು ಹೆಣ್ಣು ಬರೀ ಆಗಿರ್ಲಿಲ್ಲ ಅವನು ಹೆಣ್ಣು ಕೊ ಅವನ ಹೆಣ್ಮಗಳನ್ನೇ ಹೆಣ್ಮಕ್ಳನ್ನೇ ನಾಶ ಮಾಡಿದ್ದಾನೆ ಅಂತೆಲ್ಲ ಆರೋಪ ಮಾಡುತ್ತಾನೆ ಆ ಸಭೆಯಲ್ಲಿ ಅಗ್ರ ಪೂಜೆಯನ್ನ ನೀಡುವ ಹೊತ್ತಿಗೆ ಆದ್ರೆ ಗೋವರ್ಧನ ಪರ್ವತವನ್ನ ಎತ್ತುವ ಮೂಲಕ ಕರುವಿನ ರೂಪದಲ್ಲಿ ರಕ್ಕಸವನ್ನ ರಕ್ಕಸನನ್ನ ಸಂಹರಿಸುವ ಮೂಲಕ ಅಲ್ಲಿಯ ಗೋಪಾಲಕರಿಗೆ ಕೃಷ್ಣ ಅತ್ಯಂತ ಹತ್ತಿರದವನಾದ ಸ್ವತಃ ಇಂದ್ರನೇ ಆ ಯಜ್ಞದಿಂದ ವಿಚಿತ್ರವಾದ ಅನುಭವವನ್ನು ಪಡೆದ ಸಿಟ್ಟಿನಿಂದ ಮಳೆ ಸುರಿಸಿ ನೀರಿನಲ್ಲಿ ಅಂತ ಯೋಚನೆ ಮಾಡದ ಆದ್ರೆ ಏಳು ದಿನ ಅನಾಯಾಸವಾಗಿ ನಾಯಿ ಎತ್ತಿದ ಹಾಗೆ ಶಿಲೀಂದ್ರ ಉಚ್ಚಿಲೀಂದ್ರಿವ ಅಂತ ಭಾಗವತ ಹೇಳುತ್ತೆ ಈ ಮಳೆಗಾಲದಲ್ಲಿ ಅತ್ಯಂತ ಸಣ್ಣದಾದ ಅಣಬೆಗಳು ಬೆಳೀತವೆ ಅದಕ್ಕೆ ನಾಯಿ ಅಂತಾರೆ ಒಂದು ಮಗು ಆ ಎತ್ತಿದ್ರೆ ಎಷ್ಟು ಅನಾಯಾಸವಾಗಿ ಹಾಗೆ ಇಡೀ ಬೆಟ್ಟವನ್ನ ಎತ್ತಿಕೊಂಡು ಆ ಪ್ರಾಣಿ ಪಕ್ಷಿ ಕೀಟ ಗೋ ಗೋವಳರನ್ನ ಕೂಡ ರಕ್ಷಿಸಿ ಇಂದ್ರನ ಆಶ್ಚರ್ಯಕ್ಕೆ ಎಣೆಯಿಲ್ಲದಂತೆ ಅವನನ್ನ ಕೆಳಗೆ ಬರಮಾಡಿಕೊಂಡು ಗೋವಿಂದಾಂ ತನ್ನ ನಾಮದಿಂದ ಕರೆಸಿಕೊಂಡು ಸುರಭಿಯ ಕ್ಷೀರದಿಂದ ಅಭಿಷೇಕವನ್ನು ಮಾಡಿಕೊಂಡ ಕತ್ತೆ ರೂಪದಲ್ಲಿ ಬಂದಂತಹ ರಕ್ಕಸನನ್ನ ತಾಳೆಯ ವನದಲ್ಲಿ ಈ ಹುಡುಗರಿಗೆ ಅಲ್ಲಿಯ ಹಣ್ಣನ್ನು ತಿನ್ನುಬೇಕು ಅಂತ ಬಯಕೆ ಉಂಟಾದಾಗ ದೇನುಕನ ಉಪದ್ರವ ಜಾಸ್ತಿ ಇತ್ತು ತನ್ನ ಗುಂಪಿನ ಜೊತೆಗೆ ಕೃಷ್ಣ ಅಲ್ಲಿಗೆ ಹೋಗಿ ಆ ತಾಳಿಯ ವನವನ್ನು ಶುದ್ಧಿಗೊಳಿಸಿ ರಕ್ಕಸರನ್ನ ಸಂಹರಿಸಿ ಮುಂದೆ ಕಂಸ ಇಷ್ಟು ಇಷ್ಟೂ ಕಳುಹಿಸಿ ಕಳುಹಿಸಿಕೊಟ್ಟವ ಕಂಸ ಕಂಸನ ಶತ್ರುವಾಗಿ ಕಂಸನ ಜೀವವನ್ನ ಬಲಿ ತೆಗೆದುಕೊಂಡ ಅಲ್ಲೊಬ್ಬ ಭೃಗು ಅಂತ ಇದ್ದ ಕಾಲನೇಮಿ ಅನ್ನುವುದು ರಾಕ್ಷಸ ಭೃಗು ಅನ್ನುವಂತಹ ಒಬ್ಬ ಋಷಿಯು ಇದ್ದ ಕೆಲವೊಮ್ಮೆ ಅವನು ಜಾಗೃತನಾಗಿ ದೇವತೆಯ ಜೊತೆಗೆ ಮಾತಾಡುವಾಗ ಕರುಣೆ ತೋರಿದ ಮಾತುಗಳು ಅಕಸ್ಮಾತ್ ನಮಗೆ ಕೆಲವೊಮ್ಮೆ ಕಾಣುವುದಿದೆ ಎಷ್ಟು ಕಾರುಣ್ಯ ಇತ್ತು ಅವನಿಗೆ ಅಂತೆಲ್ಲ ಭಾವನೆ ಬರುವಂತೆ ಮಾಡುತ್ತೆ ಆದ್ರೆ ಕಾಲನೇಮಿಯ ಅವತಾರವಾಗಿ ಕಂಸನನ್ನ ಕೃಷ್ಣ ಸಂಹರಿಸುವುದರಲ್ಲಿ ಹತ್ ವರ್ಷದ ಹುಡುಗ ಕಂಸನಲ್ಲಿಗೆ ಬಂದಾಗ ಕೊಂದು ಉಗ್ರಸೇನನನ್ನ ರಾಜ್ಯದಲ್ಲಿ ಕೂಡಿಸಿದ ಹನ್ನೊಂದನೇ ವರ್ಷಕ್ಕೆ ತಾನೇ ಸ್ವತಃ ರಾಜ್ಯಕ್ಕೆ ಒದಗಿದ ಮಹಾಕಂಟಕವನ್ನ ಪರಿಹರಿಸಿ ಸ್ವಂತ ತಂದೆಯನ್ನೇ ಜೈಲಿನಲ್ಲಿಟ್ಟಂತಹ ಒಬ್ಬ ದುಷ್ಟನ ಅವನತಿಯನ್ನ ಉಂಟು ಮಾಡಿ ಪ್ರಜೆಗಳಿಗೆ ಧೈರ್ಯವನ್ನು ತುಂಬಿದ ಎದುಗಳನ್ನೆಲ್ಲ ಒಟ್ಟು ಹಾಕಿದ ಉಗ್ರಸೇನ ರಾಜನನ್ನಾಗಿಸಿ ತನಗೆ ಯಾವತ್ತೂ ಅಧಿಕಾರದಲ್ಲಿ ವಲವಿಲ್ಲ ಅನ್ನುದನ್ನ ತೋರಿಸಿದ ರುಗ್ಣಿ ನಾಯಕ ರುಗ್ಮಿಣಿ ಭೀಷ್ಮಕನ ಮಗಳು ಭೀಷ್ಮಕ ವಿದರ್ಭ ದೇಶದ ರಾಜ ಅವಳ ಸಹೋದರ ಒಬ್ಬ ಇದ್ದ ರುಗ್ಮಿ ಅಂತ ಅವನು ಜರಾಸಂಧನ ಒ ಮೈತ್ರಿಯನ್ನ ಸಂಪಾದಿಸುವುದಕ್ಕೋಸ್ಕರ ಬಹಳ ಹಾತೊರಿತಿದ್ದ ಅವನ ರೋಲ್ ಮಾಡೆಲ್ ಅವನು ಅವನಿಗೆ ಬಹಳ ಹತ್ತಿರ ಆಗಬೇಕು ಅನ್ನೋ ಬಯಕೆಯಲ್ಲಿ ಜರಾಸಂಧನಿಗೂ ಒಂದು ಕಾತರ ಇತ್ತು ಕೃಷ್ಣನ ವಿರುದ್ಧ ಎಷ್ಟೋ ಬಾರಿ ಲಕ್ಷಾಂತರಗಟ್ಟಲೆ ಸೈನ್ಯವನ್ನ ಹೊತ್ತುಕೊಂಡು ಹೋಗಿ ಸೋತು ಬಂದಿದ್ದ ಅವನಿಗೆ ಇಷ್ಟವಾದ ವಸ್ತುವನ್ನ ಸಿಗದಂತೆ ಮಾಡುವುದು ಒಂದು ರೀತಿಯ ಯುದ್ಧ ಕೌಶಲವನ್ನಾಗಿಸಿಕೊಂಡು ರುಗ್ಣಿಯ ಮೂಲಕ ತನ್ನ ಔರಸ ಪುತ್ರ ಹಾಗೆ ಇದ್ದ ಶಿಶುಪಾಲನಿಗೆ ಮದುವೆ ಮಾಡಿಕೊಳ್ಳುವುದು ಅಂತ ಭಾವಿಸಿದ ಅವಳು ಪತ್ರ ಬರೆದು ಕೃಷ್ಣನಿಗೆ ಒಂದು ಸಿಂಹಿಣಿಯನ್ನ ನರಿಯೊಂದು ಮದುವೆ ಮಾಡಿಕೊಳ್ಳಿಕ್ಕೆ ಬರ್ತಾ ಇದೆ ಇದು ಸಾಧ್ಯವಾಗುವುದು ಅಂತಾದ್ರೆ ಅದು ನನ್ನ ಜೀವಚ್ಛವದ ಜೊತೆಗೆ ಹೊರತು ನಾನು ಯಾವತ್ತಿಗೂ ಕೃಷ್ಣನ ಸೊತ್ತು ಅಂತ ಭಾವಿಸಿ ಬಂದವಳು ಅದಾಗಿ ನೀನು ನನ್ನನ್ನು ಗೆದ್ಕೊಂಡು ನಾನು ಉಸಿರಿನಲ್ಲಿ ಇರ್ತೇನೆ ನೀನ್ ನನ್ನನ್ನ ರೆಸ್ಕ್ಯೂ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ರುಗ್ಮಿಣಿ ತನ್ನ ಆಯುಷ್ಯವನ್ನ ಕಳ್ಕೊಂಡು ಅಂತ ಭಾವಿಸುವಂತ ಒಬ್ಬ ನಂಬಿಕಸ್ತನಾದ ಋತ್ವಜನಲ್ಲಿ ಕೊಟ್ಟು ಕಳುಹಿಸಿದ್ರೆ ವಿಷಯ ತಿಳಿದ ತಕ್ಷಣವೇ ಅಲ್ಲಿಗೆ ಬಂದ ನಾಯಕ ಅಂದ್ರೆ ನಯತಿ ಕೊಂಡೊಯ್ದ ಅಂತ ಅರ್ಥ ರುಗ್ಣಿ ನಾಯಕ ಬಾಸಿಂಗ ಕಟ್ಟಿಕೊಂಡು ಕುಳಿತು ಜರಾಸಂಧನ ಕಾವಲು ಪಡೆಯ ಮಧ್ಯದಲ್ಲಿ ಕಾದದ್ದೇ ಬಂತು ಪತ್ರದಲ್ಲಿ ಸೂಚಿಸಿದ ಹಾಗೆ ಅಂಬಿಕಾಲಯದಲ್ಲಿ ಇರಬೇಕಾದ್ರೆ ಕೃಷ್ಣ ಅಲ್ಲಿಗೆ ರಥದೊಂದಿಗೆ ತೆರಳಿ ಅವಳನ್ನ ತನ್ನ ರಥದಲ್ಲಿ ಕೂಡಿಸಿಕೊಂಡು ದ್ವಾರಕ್ಕೆಡೆಗೆ ಧಾವಿಸಿದ ಹಿಂದಿನಿಂದ ಅಟ್ಟಿಸಿಕೊಂಡು ಬಂದ ಮಹಾಸೈನ್ಯವನ್ನ ಕೃಷ್ಣನ ಬೆಂಗಾವಲಾಗಿ ರಕ್ಷಣೆಗೆ ಬಂದಿದ್ದ ಬಲರಾಮನ ತಂಡ ಎದುರಿಸಿತು ಕೊನೆಗೆ ರುಗ್ಣಿಯೊಬ್ಬ ಸಿಕ್ಕಿ ಬಹಳ ಗೊತ್ತು ಕಾದಿದ ಕೊನೆಗೆ ಅವನನ್ನು ಕೂಡ ರುಗ್ಮಿಣಿಯ ಕೋರಿಕೆಯ ಮೇಲೆ ಮೇರೆಗೆ ಜೀವಂತ ಉಳಿಸಿ ಅಪಮಾನ ಮಾಡಿ ಕಳುಹಿಸಿದ ರುಕ್ಮಿಣಿ ನಾಯಕ ಜಯಗೋವಿಂದ ಗೋವಿಂದ ಅನ್ನುವ ಹೆಸರಿನಿಂದ ಪ್ರಸಿದ್ಧನಾದವ ಗೋಗಳನ್ನು ಕಾಪಾಡಿದವ ಭೂಮಿಯನ್ನು ರಕ್ಷಿಸಿದವ ವೇದಗಳನ್ನು ಉಳಿಸಿದವ ಗೋ ಅನ್ನುವ ಶಬ್ದಕ್ಕೆ ಬಹಳ ಅರ್ಥ ಇದೆ ಸೂರ್ಯನ ಕಿರಣಗಳ ಮೂಲಕ ಶಕ್ತಿಯನ್ನ ಜಗತ್ತಿಗೆ ಒದಗುವಂತೆ ಮಾಡಿದ ಶಕ್ತಿಯನ್ನ ಕಣ್ಣಿನಲ್ಲಿ ನೆಲೆಸಿ ನಮ್ಮ ಇಡಿ ದೇಹದ ಗುರುತಿಗೆ ಕಾರಣನಾಗಿ ವಾಮನಿ ಭಾಮನಿ ಎನ್ನುವ ರೂಪದಿಂದ ನಮಗೆ ಸೌಂದರ್ಯವನ್ನು ಕಲ್ಪಿಸಿದ ಗೋ ಕಣ್ಣು ಅಂತ ಅರ್ಥ ಕಣ್ಣಿನ ಮೂಲಕ ನಮ್ಮ ಪರಿಚಯವನ್ನು ಲೋಕಕ್ಕೆ ಕೊಟ್ಟ ಅದರಿಂದಾಗ ಗೋವಿಂದ ಸತ್ಯ ಪಾಂಡವ ಬಂಧು ಸತ್ಯ ಅನ್ನೋದು ರುಗ್ಣಿಯ ಜೊತೆಗೆ ಕೃಷ್ಣನನ್ನ ತನ್ನ ಬದುಕಿನ ಭಾಗ ಅಂತ ಅಂದುಕೊಂಡವಳು ಸತ್ಯ ಸತ್ರಾಜಿತನ ಮಗಳು ಲಕ್ಷ್ಮಿಯ ಎರಡು ರೂಪಗಳು ಶ್ರೀ ಮತ್ತೆ ಭೂ ಅಂತ ಭಾಮ ಅನ್ನುವ ಶಬ್ದದ ಮೂಲಕ ಸ್ವಲ್ಪ ಗಡಸು ಆ ವ್ಯಕ್ತಿತ್ವವನ್ನು ಹೊಂದಿದವಳು ಅನ್ನುವ ಕಾರಣಕ್ಕಾಗಿ ಅವಳನ್ನು ಭಾಮ ಅಂತ ಕರೀತಾರೆ ಸತ್ಯ ವಲ್ಲಭ ಸತ್ಯೆಗೆ ಸತ್ಯ ಅಥವಾ ಸತ್ಯಭಾಮಿ ಅತನ ಸತ್ಯ ಅಂತನೂ ಕರೀತಾರೆ ಭಾಮ ಅಂತನೂ ಕರೀತಾರೆ ಸತ್ಯಭಾಮ ಅಂತನೂ ಕರೀತಾರೆ ಅವಳನ್ನ ವರಿಸಿದವ ಪಾಂಡವ ಬಂಧು ನಮ್ಮ ಪ್ರಾಣಾಹಿ ಪಾಂಡವಾ ಅಂತ ಹೇಳಿ ಪಾಂಡವರಿಗೆ ಬದುಕಿ ಬದುಕಿನುದ್ದಕ್ಕೂ ಶ್ರೇಯಸ್ಸನ್ನ ಬಯಸಿ ಅವರ ಬಾಂಧವ್ಯವನ್ನ ಕೊನೆಯವರೆಗೂ ನಡೆಸಿಕೊಂಡು ಬಂದವ ಕಾಪಿಟ್ಟುಕೊಂಡು ಬಂದವ ಅವರ ಹಿತಚಿಂತಕನಾಗಿ ನೆಲೆಸಿದವ ಬಂಧು ಅನ್ನೋ ಶಬ್ದ ತುಂಬಾ ಅದ್ಭುತವಾದ ಶಬ್ದ ಅದು ಯಾವುದು ಭಾವಬಂಧನದಿಂದ ಬಿಡಿಸುತ್ತೋ ಅದು ಬಂಧು ಬಿಡಿಸ್ಲಿಲ್ಲ ಅಂದ್ರೆ ಬಂಧ ಬಂಧನ ಬಂಧನ ಆಗದೆ ಅದು ಉತ್ಕೃಷ್ಟವಾಯಿತು ಅಂದ್ರೆ ಬಂಧು ಆಗುತ್ತೆ ಬ ಭಗವಂತನ ಬಾಂಧವ್ಯವನ್ನ ಇದು ಸಿಕ್ಕಿ ಹಾಕಿಕೊಂಡ್ರೆ ಬಿಚ್ಚಿಕೊಳ್ಳಿಕ್ಕಾಗದೇ ಇರುವಂಥದ್ದು ಭಗವಂತನ ಬಾಂಧವ್ಯ ಸಿಕ್ಕಿತು ಅಂದ್ರೆ ಅದು ಉತ್ಕೃಷ್ಟವಾದ ಬಂಧನ ಭಗವಂತನ ಬಂಧನವನ್ನ ಕೊಡುವವನಾದ್ರೆ ಬಂಧು ಲೋಕದ ಬಂಧವನ್ನ ಹೆಚ್ಚಿಸುವನಾದ್ರೆ ಬಂಧ ಹಾಗಾಗಿ ಬಾ ಪಾಂಡವ ಬಂಧು ಅವರನ್ನ ಉತ್ತಮ ಗತಿಯೆಡೆಗೆ ಕರೆದೊಯ್ದವ ಅನ್ನುವ ಅರ್ಥದಲ್ಲಿ ಈ ನಾಮಗಳ ಉಲ್ಲೇಖ ಆಗಿದೆ ಮತ್ತೆ ಮುಂದಿನ ನಾಮದ ಅನುಸಂಧಾನವನ್ನ ಕಗವರ ವಾಹನ ಜಯ ಪೀಠಾರೆ ಎನ್ನುವ ಶ್ಲೋಕದ ಅಭಿಪ್ರಾಯವನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತ ಶ್ರೀ